ಮುಂದೆ ಜೀವ ಪ್ರಶ್ನೆ ಮಾಡ್ತಾನೆ ಇಂಥ ಜನನ ಮರಣರೂಪವಾಗಿರ್ತಕ್ಕಂಥ ಸಂಸಾರಾವಸ್ಥೆ ಅಥವಾ ಸಾಧನ ಶರೀರ ಅದನ್ನು ಕೊಟ್ಟು ಭೋಗ ಭಾಗ್ಯಾದಿಗಳನ್ನು ಕೊಟ್ಟು ಪರಮಾತ್ಮ ತಾನು ಸಂತೋಷಪಡ್ತಾನೆ ಅಂತ ಹಿಂದಿನ ಪದದಲ್ಲಿ ಹೇಳಿದರು ಇಂತಹ ಅನಿಷ್ಟವಾಗಿರ್ತಕ್ಕಂಥ ದುಃಖಮಯವಾಗಿರ್ತಕ್ಕಂಥ ಈ ಸಂಸಾರಾವಸ್ಥೆಯನ್ನು ಭಗವಂತ ಜೀವರಿಗೆ ಯಾಕೆ ಕೊಡಬೇಕು ಅದರ ಮಧ್ಯದಲ್ಲಿ ಸ್ವಲ್ಪ ವಿಷ ಸುಖವನ್ನು ಕೊಡ್ತಾನೆ ಆ ಜೀವ ಸಂಕಟ ಅಂತ ವೆಂಕಟರಮಣ ಸ್ತೋತ್ರ ಮಾಡಿದಾಗ ಓಡು ಬಂದು ಅವನ ದುಃಖವನ್ನು ಪರಿಹಾರ ಮಾಡ್ತಾನೆ ಯಾಕೆ ಹೀಗೆಲ್ಲ ಮಾಡಬೇಕು ಭಗವಂತ ಅಂತ ಪ್ರಶ್ನೆ ಬಂದರೆ ಆ ಎಲ್ಲ ಸಮಸ್ಯೆಗಳನ್ನು ಇಲ್ಲಿ ಪರಿಹಾರ ಮಾಡ್ತಾರೆ ಸಂಸಾರದಲ್ಲಿ ಹೇಗಿದೆ ಅಂದರೆ ಮುಂದಿನ ಸಂಧಿಗಳಲ್ಲಿ ತಿಳಿಸ್ತಾರೆ ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮ ದುಃಖ ಅಂತ ಸುಖ ಅನ್ನೋದು ಇಲ್ಲೋ ಒಂದು ಹನಿಯಷ್ಟು ಇರ್ತಕ್ಕಂಥದ್ದು ದುಃಖ ಅನ್ನೋದು ಪ ದೊಡ್ಡ ಪರ್ವತಗಳು ಸೇರಿದ ಎಷ್ಟಿರುತ್ತೋ ಅಷ್ಟು ದುಃಖ ಇರ್ತಕ್ಕಂಥದ್ದು ಈ ಸಂಸಾರ ಅಂತ ತಂದೆ ಬಹು ಸಂಭ್ರಮರಿ ತನ್ನಯ್ಯ ಬಂಧು ಬಳಗವ ನೆರಹಿ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾದವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧಗಿಸಿ ಸುಖ ಅಸುಖಾತ್ಮಕ ಸಂಸ್ಕೃತಿಯೊಳಿಡುವ ಜೀವನಿಗೆ ಈ ಸಂಸಾರವನ್ನು ಹೊಂಚೋದು ಅಂತಂದರೆ ಹೇಗೆ ಅಂತೇಳಿದ್ರೆ ತಂದೆ ಬಹು ಸಂಭ್ರಮದ ತಂದೆ ತನ್ನ ಮಗನಿಗೆ ಮದುವೆ ಮಾಡಬೇಕಾಗಿದೆ ಬಹಳ ಸಂಭ್ರಮ ಅವನಿಗೆ ಆ ಮದುವೆಗೆ ಮಗನ ಮದುವೆಗೆ ಬಂದು ಬಳಗ ಎಲ್ಲರನ್ನೂ ಕೂಡ ಕಲಿಸ್ತಾನೆ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ಥರ ನಂತೆ ಅಂತ ಒಳ್ಳೆಯ ಒಂದು ಸುಂದರವಾದ ಸುಬುದ್ಧಿಯಿಂದ ಇರ್ತಕ್ಕಂಥ ಒಂದು ಕನ್ನೆಯನ್ನು ಕೊಟ್ಟು ವಿವಾಹವನ್ನು ಮಾಡಿ ಒಂದು ಎಲ್ಲ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಮನೆಯನ್ನು ಮಾಡಿ ಇಲ್ಲಿ ಸಂಸಾರವನ್ನು ಸುಖದಿಂದ ನೆಮ್ಮದಿಯಿಂದ ಮಾಡಿಕೊಂಡು ಇರುವಂಥ ತಂದೆಯ ಲೋಕದ್ರೆ ಹೇಗೆ ವ್ಯವಸ್ಥೆಯನ್ನು ಮಾಡ್ತಾನೋ ಅದೇ ರೀತಿಯಾಗಿ ಇಂದಿರಾದವ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ತನ್ನ ಇಚ್ಛೆಯಿಂದ ಗುಣಗಳ ಚೇತನಕ್ಕೆ ಸಂಬಂಧಗಿಸಿ ಆ ತ್ರಿಗುಣಗಳನ್ನು ಜೀವನಿಗೆ ಸಂಬಂಧಗಿಸಿ ಸುಖ ಅಸುಖಾತ್ಮಕ ಸಂಸ್ಕೃತಿಯೊಳೆಡುವ ಸಂಸ್ಕೃತಿ ಅಂದರೆ ಸಂಸಾರ ಸುಖ ಅಸುಖಾತ್ಮಕ ಸುಖ ದುಃಖಗಳ ಮಿಶ್ರಣದಿಂದ ಇರ್ತಕ್ಕಂಥದ್ದು ಅಲ್ಲಿ ಸಾಧನೆಯನ್ನು ಮಾಡಿಕೊವಂಥ ಈ ರೀತಿಯಾಗಿದೆ ಒಳ್ಳೆ ಸಾಧಕನಾಗಿರ್ತಕ್ಕಂಥವನು ಮುಕ್ತಿಯೋಗ್ಯ ಜೀವ ಅಂದರೆ ಭಗವಂತ ಸಂಸಾರಕ್ಕೆ ತಂದು ಹಾಕಿದಾಗ ಹೇಳ್ತಾನೆ ಸಂಸಾರವೆಂಬಂಥ ಭಾಗ್ಯವಿರಲಿ ಯಾಕೆ ಅಂದರೆ ಧನ್ಯೋ ಗೃಹಸ್ಥಾಶ್ರಮಃ ಅಂತ ಒಬ್ಬನೇ ಇದ್ದರೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಸಂಸಾರ ಅಂದರೆ ಪತಿ ಪತ್ನಿ ಮಕ್ಕಳು ಬಂಧು ಬಾಂಧವರು ಎಲ್ಲರೂ ಜೊತೆಗಿದ್ದರೆ ಎಲ್ಲರೂ ಸೇರಿ ಸಾಧನೆಯಲ್ಲಿ ತೊಡಕೋಬೋದು ಒಬ್ಬರೊಬ್ಬರೇ ಸಾಧನೆ ಮಾಡೋನು ಅನ್ನೋದು ಕಷ್ಟ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಬ್ರಹ್ಮಚಾರಿಯಾಗಿರ್ತಕ್ಕಂಥವನು ಅವನಿಗೆ ವೈಶ್ವದೇವಾದಿ ಅಧಿಕಾರ ಇಲ್ಲ ಸ್ವತಂತ್ರವಾಗಿ ಎಲ್ಲ ಶೋಷೋಪಚಾರ ಪೂಜೆ ಮಾಡೋದು ಅನ್ನೋದು ಕಷ್ಟ ಮೇಲೆ ಅಧ್ಯಯನದ ಹೊಣೆಗಾರಿಕೆ ವಯಸ್ಸಾದ ತಂದೆ ತಾಯಿ ಹೀಗೆಲ್ಲ ಇರ್ತಾರೆ ಇನ್ನು ಯತಿಗಳಾಗಿದ್ದರೆ ಅವರಿಗೆ ಹೋಮ ಹವನ ವೈಶ್ವದೇವ ಇತ್ಯಾದಿ ಅಧಿಕಾರ ಇಲ್ಲ ಅವರೂ ಕೂಡ ಮತ್ತೆ ಗೃಹಸ್ಥಾಶ್ರಮಿಯ ಮೇಲೆ ಡಿಪೆಂಡ್ ಆಗಬೇಕು ಧನ್ಯೋ ಗೃಹಸ್ಥಾಶ್ರಮ ಅಂತ ಅದೇ ಗೃಹಸ್ಥನಾಗಿರ್ತಕ್ಕಂಥವೋ ವಾನಪ್ರಸ್ಥದಲ್ಲಿರ್ತಕ್ಕಂಥವರು ವಯಸ್ಸಾಗಿರುತ್ತೆ ಅವರ ಜವಾಬ್ದಾರಿ ಬ್ರಹ್ಮಚಾರಿ ಆಶ್ರಮದಲ್ಲಿರ್ತಕ್ಕಂಥವ್ರ ಜವಾಬ್ದಾರಿ ಯತಿ ಆಶ್ರಮದಲ್ಲಿರ್ತಕ್ಕಂಥವ್ರಿಗೆ ಕಾಲ ಕಾಲಕ್ಕೆ ಭಿಕ್ಷಾದಿಗಳನ್ನು ಮಾಡುವ ಮೂಲಕ ಜವಾಬ್ದಾರಿಯನ್ನು ಹೊರದು ಹೀಗೆ ಗೃಹಸ್ಥಾಶ್ರಮದಲ್ಲೇ ಸಕಲ ವಿಷಯಗಳನ್ನು ಮಾಡ್ತಾ ಅಲ್ಲಿ ಅಂತರ್ಯಾಮಿತ್ವೇನ ಪರಮಾತ್ಮನೇ ಇದ್ದು ಅನಂತ ರೂಪಗಳಿದ್ದು ಅಂತ ಚಿಂತನೆ ಮಾಡ್ತಾ ಅಲ್ಪ ಕಾಲದಲ್ಲಿ ಹೆಚ್ಚಿನ ಸಾಧನವನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆ ಇದೆ ಅದಕ್ಕೆ ದಾಸರು ಹೇಳ್ತಾರೆ ಹರಿಯ ಕರುಣಗಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಧನ ಶರೀರ ಭಗವಂತನೇ ಕೊಟ್ಟಿರ್ತಕ್ಕಂಥದ್ದು ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗಯಿಸಿ ಅಂತ ತಂದೆ ತನ್ನ ಅಂದರೆ ಪುತ್ರನ ಇಚ್ಛೆ ಅಪೇಕ್ಷೆ ಏನು ಅಂತ ಕೇಳದೆ ಇದ್ದರೂ ಅವನ ಯೋಗಕ್ಷೇಮ ಚಿಂತನೆ ಅನ್ನೋದೇ ತಂದೆಯ ಪರಮಗುರಿ ತಾನ ಕಷ್ಟ ಆದರೂ ಚಿಂತಿಲ್ಲ ಮಗನಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು ಅನ್ನೋದು ತಂದೆಯ ಅಪೇಕ್ಷೆ ಲೋಕದಲ್ಲಿ ಹೇಗಿರುತ್ತೋ ಹಾಗೆ ಭಗವಂತನು ಭಕ್ತನಿಗೆ ಕಿಂಚಿತ್ತೂ ದುಃಖ ಕಷ್ಟಗಳು ಸಂಭವಿಸಬಾರದು ಅವನ ಸಾಧನೆ ಯಾವುದೇ ರೀತಿಯಾಗಿ ವಿಘ್ನಗಳಿಲ್ಲದೆ ಪರಿಸಮಾಪ್ತಿಯಾಗಬೇಕು ಅನ್ನೋದು ಉದ್ದೇಶ ಅದಕ್ಕೇನು ಮಾಡ್ತಾನೆ ತಂದೆಯಾಗಿರ್ತಕ್ಕಂಥವನು ಬಂಧು ಬಳಗವ ತನ್ನ ಬಂಧುಗಳನ್ನು ತನ್ನ ಪತ್ನಿಯರ ಬಂಧುಗಳನ್ನು ಎಲ್ಲರನ್ನೂ ಕರೆಸಿ ವೈಭವರಿಂದ ಮದುವೆಯನ್ನು ಹೇಗೆ ಮಾಡ್ತಾನೋ ಹಾಗೆ ಪರಮಾತ್ಮ ಜೀವನನ್ನು ಸೃಷ್ಟಿಗೆ ತಂದು ಈ ಸ್ಥೂಲ ದೇಹದ ಲಿಂಗ ಶರೀರದ ಸಂಬಂಧವನ್ನೆಲ್ಲ ಉಂಟು ಮಾಡಬೇಕು ಅಂತಾದರೆ ದೇವತೆಗಳು ಪರಿವಾರ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಹೀಗೆಲ್ಲರನ್ನು ಕರೆಸ್ತಾನೆ ಕರೆಸಿ ನಂದನಗೆ ಅಲ್ಲಿ ಹಿಂಗೆ ಪುತ್ರನಿಗೆ ಸಂತೋಷವನ್ನು ಕೊಡ್ತಾನೋ ಹಾಗೆ ಆ ಜೀವನಿಗೆ ಆನಂದವನ್ನು ಕೊಡ್ತಾನೆ ಒಂದು ಸುಂದರವಾಗಿರ್ತಕ್ಕಂಥ ಸಾಧನ ಯೋಗ್ಯವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟು ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯಗಳ ಹಿನ್ನೆಲೆಯಲ್ಲಿ ನೋಡೋದಾದರೆ ಆ ಜೀವನ ಹೆಂಡತಿ ಪತ್ನಿ ಯಾರು ಅಂತ ಆದರೆ ಅವಳೇ ಬುದ್ಧಿಯನ್ನು ಸ್ತ್ರೀ ಸುಬುದ್ಧಿ ದುರ್ಬುದ್ಧಿ ಸದ್ವಿರೂಪೇಂದ್ರ ಅಂತ ಕೃಷ್ಣ ಗರುಡ ಪುರಾಣದಲ್ಲಿ ಗರುಡನಿಗೆ ಹೇಳಿದಂಗೆ ಸುಬುದ್ಧಿ ಮತ್ತೆ ದುರ್ಬುದ್ಧಿ ಅಂದರೆ ಇಬ್ಬರು ಸ್ತ್ರೀಯರು ಆ ಇಬ್ಬರು ಸ್ತ್ರೀಯರು ಕನ್ಯರು ಆ ಜೀವನ ಜೊತೆಗೆ ಅನಾದಿಯಿಂದ ಇರ್ತಾರೆ ಅವರೇ ಇಬ್ಬರು ಆ ಪತ್ನಿಯರ ಸಂಬಂಧದಿಂದ ಉಂಟಾಗಿರ್ತಕ್ಕಂಥ ಸಂತಾನಗಳೇ ಸತ್ಕರ್ಮ ಮತ್ತು ದುಷ್ಕರ್ಮಗಳು ಅಂತ ಹೀಗೆ ಜೀವನ ಯೋಗ್ಯತೆ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಆ ಕನ್ಯರ ಕೆಲಸ ಸ್ತ್ರೀಯರ ಕೆಲಸ ಆಗೋಂಗೆ ಭಗವಂತ ನಿರ್ವಹಣೆ ಮಾಡ್ತಾನೆ ವಿವಾಹಿತನಿಗೆ ತನ್ನ ಮನೆ ತನ್ನ ಹೆಂಡತಿ ತನ್ನ ಮಕ್ಕಳು ಇತ್ಯಾದಿಯಾಗಿ ಅಭಿಮಾನ ಹುಟ್ಟುವಂತೆ ಸಂಸಾರಕ್ಕೆ ಬಂದಿರತಕ್ಕಂಥ ಜೀವನಿಗೆ ನಾನು ನನ್ನದು ಅನ್ನೋಂಗೆ ಅಹಂಕಾರ ಮಮಕಾರ ಎಲ್ಲ ಬೆಳೀತಾ ಹೋಗುತ್ತೆ ತನ್ನ ತಂದೆ ತನಗೆ ಮಾಡಿದ್ದನ್ನೆಲ್ಲ ಸ್ಮರಣೆ ಮಾಡಿ ಜಾಗರೂಕತೆಯಿಂದ ಸಂಸಾರ ನಿರ್ವಹಣೆ ಮಾಡಿದ್ರೆ ಜೀವನವನ್ನು ಸಾರ್ಥ ಮಾಡಿ ಸಾರ್ಥಕ ಮಾಡಿಕೊಳ್ಳುತ್ತಂಥ ಯೋಗ್ಯ ಪುತ್ರನಂತೆ ಸಾತ್ವಿಕ ಜೀವ ತನಗೆ ದಿಹಾದಿಗಳನ್ನು ಕೊಟ್ಟ ಅನುಗ್ರಹಿಸಿರ್ತಕ್ಕಂಥ ಭಗವಂತನನ್ನು ನಿತ್ಯದಲ್ಲಿ ಸ್ಮರಣೆ ಮಾಡ್ತಾ ಇದ್ದರೆ ಪೂಜಾರೂಪವಾಗಿ ಭಗವಂತನನ್ನು ಸದಾಕಾಲ ಯಜ್ಞಾನ ಅನುಸಂಧಾನದಿಂದ ಜೀವನವನ್ನು ನಡೆಸ್ತಾ ಇದ್ರೆ ಅವನು ಸದ್ಗರಿ ಪಡಿತಾನೆ ಅದನ್ನು ಸೂಚಿಸಲಿಕ್ಕೆ ನಂದನ ಅಂದರೆ ಆನಂದ ಆನಂದ ಸಿಗೋದಲ್ಲಿ ಮೋಕ್ಷದಲ್ಲಿ ಅಂತಹ ಮೋಕ್ಷವನ್ನೇ ಭಗವಂತ ಹೊಂದಿಸ್ತಾನೆ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಪೈ ಸನ್ನಿವೇದ ಏತ ಜ್ಞಾನಿಗಳಾಗಿರ್ತಕ್ಕಂಥವರು ಹೆಂಡೀರು ಮಕ್ಕಳು ನಿನ್ನ ತೋಂಡರೆಂಬರೋ ಅಂಥ ಪರಿವಾರದವರ ಎಲ್ಲ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಎಲ್ಲರೂ ಸೇರಿ ಒಟ್ಟಾಗಿ ಸಂಗೋ ಶಕ್ತಿ ಕಲೋ ಹಿಗೆ ಅಂತ ಸಂಘ ಶಕ್ತಿ ಅಂದರೆ ಎಲ್ಲರೂ ಒಗ್ಗಟ್ಟಾಗಿದ್ದಾಗ ಹೆಚ್ಚಿನ ಸಾಧನೆಯನ್ನು ಮಾಡಿಕೊಳ್ಳೋದು ಸಾಧ್ಯ ಆಗಿ ಅದೇ ರೀತಿಯಾಗಿ ಜನನ ಮರಣಗಳು ಕೂಡ ಸರ್ವತ ಅನಿಷ್ಟ ಅಲ್ಲ ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಆಗದೆ ಇರತಕ್ಕಂಥ ಶರೀರದ ವಿಯೋಗನೇ ಮರಣ ಹೊಸ ಶರೀರದ ಪ್ರಾಪ್ತಿಯೇ ಜನನ ಅದೇ ಹೊಸ ಬಟ್ಟೆ ಹಾಕ್ಕೊಂಡಾಗ ನಾವು ಹುಟ್ಟುಹಬ್ಬ ಆಚರಿಸ್ಕೋತೀವಿ ಹೊಸ ಬಟ್ಟೆ ಹಾಕ್ಕೋತೀವಿ ಸಂತೋಷ ಪಡ್ತೀವಿ ಹೇಗೋ ಹಾಗೆ ಕರ್ಮಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಮುಪ್ಪಿನಿಂದ ದೌರ್ಬಲ್ಯದಿಂದ ರೋಗದ ಶರೀರ ಕಷ್ಟಪಡ್ತಿತ್ತು ಅಂತ ಅದನ್ನು ತ್ಯಾಗವನ್ನು ಸಂತೋಷದಿಂದ ಸಂಭ್ರಮದಿಂದ ಇದರ ತ್ಯಾಗ ಅಂದರೆ ಮುಂದೆ ಹೊಸ ಅದು ಬರ್ತಾ ಇದೆಯಲ್ಲ ಅನ್ನೋ ಕಾರಣಕ್ಕಾಗಿ ಹಳೆ ಬಟ್ಟೆಯನ್ನುವಾಗಲು ಹೊಸ ಬಟ್ಟೆ ಸ್ವೀಕಾರ ಮಾಡಬೇಕಾ ಹೇಗಿರುತ್ತೋ ಮನಸ್ಸು ಆ ರೀತಿಯಾಗಿ ಜೀವ ಪ್ರವೃತ್ತಿಯನ್ನು ಮಾಡಬೇಕು ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾನಿ ನರಪರಾಣಿ ಅಂತ ಗುಣಗಳ ಚೇತನಕ್ಕೆ ಸಂಬಂಧ ಗೀ ಗುಣಗಳ ಸಂಬಂಧನೇ ಮದುವೆ ಅಂತ ಆ ಜೀವ ಅಥವಾ ಚೇತನ ಹೆಣ್ಣಾರ ಆಗಲಿ ಗಂಡಾರ ಆಗ್ಲಿ ಅದಕ್ಕೆ ಗುಣಗಳ ಅನ್ನೋ ಹೆಣ್ಣನ ಸಂಬಂಧವನ್ನ ಪರಿಕಲ್ಪನೆ ಮಾಡ್ತಾನೆ ಭಗವಂತ ಗುಣಗಳು ಅಂದ್ರೆ ಸತ್ವ ರಜ ಮತ್ತೆ ತಮೋ ಗುಣಗಳು ಅಂತ ಆ ಮೂರೂ ಗುಣಗಳು ಇರ್ತಕ್ಕಂಥ ಹೆಣ್ಣನ್ನು ತಂದು ಆ ಚೇತನಕ್ಕೆ ಮದುವೆ ಮಾಡಿ ಸಂಬಂಧವನ್ನು ಪರಿಕಲ್ಪನೆ ಮಾಡ್ತಕ್ಕಂಥವ್ರು ಭಗವಂತ ಸುಖ ಅಸುಖಾತ್ಮಕ ಸಂಸ್ಕೃತಿಯಲ್ಲಿಡುವ ಅಂತ ಈ ಪ್ರಶ್ನೆ ಏನು ಅಂದ್ರೆ ಸತ್ವಗುಣ ಸುಖವನ್ನು ಉಂಟು ಮಾಡತ್ತೆ ಅದಕ್ಕೆ ಅದನ್ನು ಗುಣ ಅಂತ ಕರಿಬೋದು ಅದೇ ರಾಜಸ ತಾಮಸ ಗುಣಗಳು ದೋಷ ಅದು ಗುಣ ಹೆಂಗಾಗತ್ತೆ ಅದಕ್ಕೆ ಗುಣಗಳ ಸಂಬಂಧ ಗಿ ಅಂತ ಇಲ್ಲಿ ಪ್ರಯೋಗ ಮಾಡಿದ ಹಿನ್ನೆಲೆ ಏನು ಈ ರಜೋಗುಣ ತಮೋಗುಣ ಎಲ್ಲ ಅಜ್ಞಾನ ಅಥವಾ ಸಂಶಯ ಜ್ಞಾನ ಮಿಥ್ಯಾಜ್ಞಾನಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಬಂಧಕ್ಕಾದು ಎಂದಿಗೂ ಮೋಚಕ್ಕಾಗೋದು ಸಾಧ್ಯವೇ ಇಲ್ಲ ಬಿಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಗಂಟು ಸ್ವತಃನೂ ಬಿಡಿಸ್ಕೊಳ್ಳೋಕ್ಕಾಗಲ್ಲ ಇನ್ನೊಬ್ಬರು ಬಿಚ್ಚಲಿಕ್ಕಾಗಲ್ಲ ಬಂದಕೋ ಭೋಪಾಶಯನ ಮೋಚಕಷ್ಟು ಸಹೆವಿ ಸಹೇ ವಹಿ ಆ ಬಂಧಕವಾಗಿರ್ತಕ್ಕಂಥ ಹಗ್ಗಕ್ಕೆ ಸಂಸ್ಕೃತದಲ್ಲಿ ಗುಣ ಅಂತ ಕರಿತೀವಿ ಹೀಗೆ ರಜೋತಮೋ ಗುಣಗಳು ಕೂಡ ಗುಣಗಳು ಅಂತಲೇ ಈ ರೀತಿಯಾಗಿ ಕರೆಯುವಂಥದ್ದು ಸತ್ವಗುಣ ಸುಬುದ್ಧಿಯನ್ನು ರಜೋತಮೋಗಳು ಗುಣಗಳು ದುರ್ಬುದ್ಧಿಯನ್ನು ಪ್ರೇರಣೆ ಮಾಡೋದ್ರಿಂದ ಆ ಗುಣಗಳನ್ನೇ ಸುಬುದ್ಧಿ ದುರ್ಬುದ್ಧಿ ಅಂತ ಈ ರೀತಿಯಾಗಿ ಕರಿತಕ್ಕಂಥದ್ದು ಬುದ್ಧಿಷ್ಟ ಪತ್ನಿ ಸಹ ವಿರೂಪೇಂದ್ರ ಅಂತ ಎಲ್ಲ ಜೀವರಿಗೂ ಸುಬುದ್ಧಿ ಮತ್ತು ದುರ್ಬುದ್ಧಿ ಅಂತ ಇಬ್ರು ಪತ್ನಿಯರಿದೆ ಇದ್ದ ಇದ್ದಾರೆ ಅನಾದಿಯಿಂದ ಇರ್ತಕ್ಕಂಥವ್ರವರು ಅಂತ ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಗುಣಗಳ ಸಂಬಂಧ ಅಂದರೆ ಬಿಗಿಯಾಗಿರ್ತಕ್ಕಂಥ ಬಂದ ಸಂಬಂಧ ಅಂದರೆ ಏನು ಬಿಗಿಯಾಗಿರ್ತಕ್ಕಂಥದ್ದು ಅಂದರೆ ಪರಮಾತ್ಮ ಜೀವನಗಳಿಗೆ ಜೀವರಿಗೆ ಶ್ರುತಿ ಸ್ಮೃತಿ ಅಂದರೆ ಪುರಾಣಗಳಲ್ಲಿ ವೇದಗಳಲ್ಲಿ ಅನೇಕ ಆಜ್ಞೆಗಳನ್ನು ವಿಹಿತ ಕರ್ಮಾನುಷ್ಠಾನ ಯಾವ ರೀತಿಯಾಗಿ ಮಾಡಬೇಕು ಯಾವ್ದು ಗೀತ ಯಾವುದು ನಿಷಿದ್ಧ ಅಂತ ಮಾಡಿದೆ ಈ ಆಜ್ಞೆಯಿಂದ ಜೀವರು ಸದಾಕಾಲ ಬದ್ಧರಾಗಿ ಇರುವಂಥದ್ದು ಶ್ರುತಿ ಸ್ಮೃತಿ ಹರೆಯರಾಜ್ಞಾ ಕಟ್ಟಿಹಾಕದಂಗೆ ಅಂತ ಆದರೂ ಕೂಡ ದತ್ತ ಸ್ವಾತಂತ್ರ್ಯವನ್ನು ಅಂದರೆ ಅದನ್ನು ಉಪಯೋಗ ಮಾಡಿಕೊಂಡು ಜೀವ ಭಗವಂತನ ಅಧೀನದಲ್ಲಿ ಅವನ ಯೋಗ್ಯತಾನುಸಾರ ವರ್ಣಾಶ್ರಮ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ವೇದೋಕ್ತವಾಗಿ ಮಾಡಬೇಕು ಆ ಜೀವ ಭಗವಂತನ ಆಗ್ನೇಯಕ್ಕೆ ಸತ್ಕರ್ಮಗಳನ್ನು ನಡೆಸಿದ್ರೆ ಭಗವಂತ ಅದಕ್ಕೆ ಅನುಗ್ರಹ ಮಾಡ್ತಾನೆ ದುಷ್ಕರ್ಮವನ್ನು ಮಾಡಿದ್ರೆ ಸಿಟ್ಟಿಗೆಳ್ತಾನೆ ಈ ಬಿಗಿಯಾಗಿರ್ತಕ್ಕಂಥ ಬಂಧನ ಅನ್ನೋದು ವೈವಾಹಿಕ ಜೀವನದಲ್ಲೂ ಕೂಡ ಇದೇ ರೀತಿಯಾಗಿ ಇರ್ತಕ್ಕಂಥದ್ದು ಅದಕ್ಕೆ ಮದುವೆ ಅಂತ ಗೃಹಸ್ಥಧರ್ಮವನ್ನು ಅವನು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡಬೇಕು ಅಂತ ತನ್ನ ಇಚ್ಛೆಗಳಿಂದ ಭಗವಂತನ ಇಚ್ಛೆ ಅಂದರೆ ಆಜ್ಞೆಯಿಂದ ವಿಧಿ ನಿಷೇಧಗಳೇ ವಾಸ್ತವವಾಗಿ ನಮಗೆ ಬಂಧಕ ಆಗಿರ್ತಕ್ಕಂಥದ್ದು ಒಬ್ಬ ಜೀವನ ಸಾಧನೆ ಪೂರ್ತಿ ಆಗದೆ ಅವನ ಸ್ವಾಭಾವಿಕ ಗುಣ ಅನ್ನೋದು ಅಭಿವ್ಯಕ್ತ ಆಗಬಾರದು ಅನ್ನೋದು ಭಗವಂತನ ಇಚ್ಛೆ ಅದಕ್ಕೆ ಅದಕ್ಕೆ ಬಂಧಕ ಅಂತ ಅವನ ಸ್ವರೂಪ ಅಥವಾ ಸ್ವಭಾವ ವ್ಯಕ್ತ ಆಗಲೇ ಇರೋದಕ್ಕೆ ಜೀವನ ಅನಾದಿಲಿಂಗ ಶರೀರನೇ ನಿಮಿತ್ತ ಮಾತ್ರವಾಗಿ ಇರುವಂಥದ್ದು ಇದು ಭಗವಂತನ ಇಚ್ಛೆಯಿಂದನೇ ಬಿಡುಗಡೆ ಆಗುವಂಥದ್ದು ಅದನ್ನೇ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡು ಆವರಕಗಳು ಅಂತ ಕರೆಯೋದು ವಿರಜಾನದಿ ಸ್ನಾನ ಆದ ನಂತರದಲ್ಲೇ ಪರಮಾತ್ಮನೇ ಆ ನರಸಿಂಹರೂಪಿ ಕಡ್ಗದಿಂದ ಸೀಳಿ ಅದನ್ನು ಬಿಡಿಸ್ತಾನೆ ಹೀಗೆಲ್ಲ ಮಾಡಿ ಭಗವಂತ ಏನ್ಮಾಡ್ತಾನೆ ಸುಖ ಅಸುಖಾತ್ಮಕ ಸಂಸ್ಕೃತಿಯೊಳವ ಸಂಸ್ಕೃತಿ ಅಂದರೆ ಸಂಸಾರ ಅದು ನೋಡಲಿಕ್ಕೆ ಸುಖದಂತೆ ಕಾಣ್ತಾ ಇದೆ ಆದರೆ ಅಸುಖಾತ್ಮಕವಾಗಿ ಇರ್ತಕ್ಕಂಥದ್ದು ಹೇಗೆ ಅಂದರೆ ಉದಾಹರಣೆ ಕೊಡೋದಾದರೆ ದೂರದ ಬೆಟ್ಟ ಗಣ್ಣಿಗೆ ನುಣ್ಣಗೆ ಅಂತ ಹತ್ತಿರ ಹೋದರೆ ಕ್ರೂರ ಮೃಗಗಳಿದೆ ಭಾರಿ ದಟ್ಟವಾದ ಕಾಡು ಸೂರ್ಯನ ಬೆಳಕು ಇಲ್ಲ ಕಲ್ಲು ಮುಳ್ಳು ಒಳಗೆ ಹೋಗಲಿಕ್ಕೆ ಸಾಧ್ಯ ಹೆಜ್ಜೆ ಇಡೋದು ಕೂಡ ಕಷ್ಟ ಇದೆ ಎಲ್ಲಿ ನೀರು ಎಲ್ಲಿ ಇದು ಏನೂ ಗೊತ್ತಿಲ್ಲ ಹಾಗೆ ಇರ್ತಕ್ಕಂಥದ್ದು ಸಂಸಾರ ಅಂತ ಆದ್ರಿಂದ ಈ ಸಂಸಾರ ಸುಖ ಮತ್ತು ಅಸುಖಾತ್ಮಕ ಎರಡೂ ಕೂಡ ಆಗಿರ್ತಕ್ಕಂಥದ್ದು ಈ ಸುಖ ದುಃಖಗಳು ಜೀವನಿಗೆ ಹೇಗೆ ಬರ್ತವೆ ಅಂದರೆ ಸುಖ ಸಂತರಂ ದುಃಖಂ ದುಃಖ ಸಂತರಂ ಸುಖಂ ಮಿಶ್ರ ಮಿಶ್ರವಾಗಿ ಬರೋದಿಲ್ಲ ಒಂದಾದ ನಂತರ ಒಂದು ಬರ್ತನೇ ಇರುತ್ತೆ ಆದ್ರಿಂದ ಭಗವಂತ ಸಾತ್ವಿಕರಿಗೆ ಅಥವಾ ತನ್ನ ಭಕ್ತರಿಗೆ ದುಃಖಗಳನ್ನು ನೀಡುವುದನ್ನು ಕಂಡಿದ್ದೀವಿ ಯಾಕೆ ಹೀಗೆ ಮಾಡ್ತಾನೆ ಅಂದರೆ ಎಸ್ ಅನುಗ್ರಹ ಇಚ್ಛಾಮಿ ತಸ್ಯ ವಿತ್ತಮ್ ಅರಾಮ್ಯಮ್ಮ ದುಃಖ ಬಂದಾಗಲಾದರೂ ನನ್ನನ್ನು ಸ್ತೋತ್ರ ಮಾಡಲಿ ಆ ಎಲ್ಲ ವಿಪತ್ತನ್ನು ಪರಿಹಾರ ಮಾಡಿಕೊಳ್ಳಿ ಇಲ್ಲ ಅಂದ್ರೆ ಸುಖಭೋಗದ ಅಪೇಕ್ಷೆಯಿಂದ ಮೈ ಮರೆತು ಪರಮಾತ್ಮನನ್ನ ಉಪಾಸನೆ ಮಾಡೋದೇ ಇಲ್ಲ ಜೀವ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಭಕ್ತರಿಗೆ ಆಗಾಗ ದುಃಖವನ್ನು ಪ್ರದರ್ಶನ ಮಾಡುತ್ತಾನೆ ಭಗವಂತ ಆ ಮೂಲಕ ಜೀವನಿಗೆ ವಿಷ ವೈರಾಗ್ಯ ಬರಲಿ ಅನ್ನೋದೇ ಕಾರಣ ದುಃಖಕ್ಕೆ ಮನುಷ್ಯ ಏನ್ಮಾಡ್ತಾನೆ ತಾನು ಕಾರಣ ಅಲ್ಲ ಅಂತಾನೆ ಅದೇ ಸುಖ ಬಂದಾಗ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತಾನೆ ಜೀವ ಅಹಂಕಾರದಿಂದ ದುಃಖ ಬಂದಾಗ ನಾನೇನು ಮಾಡಿದೇನೋ ರಂಗಯ್ಯ ರಂಗ ನೀ ಎನ್ನ ಕಾಯಬೇಕು ಅಂತ ಹಾಗಾದ್ರೂ ಸ್ತೋತ್ರ ಮಾಡ್ತಾನೆ ನಾನು ಯಾಕೆ ಏನ್ ಮಾಡಿದೆ ನನಗೆ ಇಟ್ಟೆಲ್ಲ ದುಃಖವನ್ನು ಕೊಟ್ಟಿದ್ದೀಯಾ ಅದಕ್ಕೆ ಸುಖ ದುಃಖ ಎರಡಕ್ಕೂ ಕರ್ತ ಅಂತ ಹೇಳಿದ್ರೆ ಭಗವಂತನೇ ಆಯಾ ಜೀವರ ಸ್ವರೂಪಯೋಗ್ಯತೆ ಅಂತ ಕರ್ಮಗಳನ್ನು ಮಾಡಿಸ್ತಾನೆ ಜ್ಞಾನವನ್ನ ಕೊಡ್ತಾನೆ ಜ್ಞಾನ ಭಕ್ತಿ ವಿಷಯ ವೈರಾಗ್ಯಕ್ಕೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾನೆ ಆದ್ದರಿಂದ ಈ ಸಂಸಾರವನ್ನು ಕೊಟ್ಟರೂ ಕೂಡ ಯಾವ ರೀತಿಯಾಗಿ ಸಾಧನೆ ಮಾಡಬೇಕು ಅಂತ ವೇದ ಉಪನಿಷತ್ತು ಭಾಗವತ ಭಾರತ ರಾಮಾಯಣ ದೃಷ್ಟಾಂತಗಳ ಮೂಲಕ ತಿಳಿಸಿಕೊಡೋದು ಅಷ್ಟೇ ಅಲ್ಲ ಅನಂತ ರೂಪಗಳಿಂದ ನಮ್ಮೊಳಗೆ ಇದ್ದು ಜೀವನ ಸ್ವರೂಪಯೋಗ್ಯತೆಯಂತೆ ಸಾಧನೆ ಮಾಡಿಸ್ಲಿಕ್ಕೆ ಕೈಕಟ್ಟಿ ರೀತಿಯನ್ನು ಭಗವಂತ ಮನವನಿತ್ತರೆ ತನ್ನ ನೀವನು ನೀ ಸಾಧನೆ ಮಾಡ್ಕೋತೀ ಅಂತ ಮನಸ್ಸನ್ನು ಆ ಕಡೆ ಸಾಧನೆ ಕಡೆಗೆ ಹಾಕಿದರೆ ಸಾಕು ಭಗವಂತ ಅನಂತ ರೂಪಗಳಿಂದ ಅದನ್ನು ಈಡೇರಿಸಿಕೊಡ್ತಾನೆ ಪ್ರಾರಂಭ ಮಾತ್ರ ಮಿಚ್ಚಾವ ವಿಷ್ಣು ಧರ್ಮೋನ ನಿಷ್ಫಲ ಏನೋ ಒಂದು ಸಂಕಲ್ಮವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದರೆ ಸಾಕು ಭಗವಂತ ಅದನ್ನು ಪೂರ್ಣ ಮಾಡುವಂತಹ ಹೊಣೆಗಾರಿಕೆಯನ್ನು ಹೊತ್ತು ಮಾಡ್ತಾನೆ ಭಗವಂತ ಆದ್ದರಿಂದ ಆ ಸಂಸಾರ ಸಾಧನೆಗೆ ಆ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಲಿಂಗ ಶರೀರ ಇತ್ಯಾದಿಗಳ ಸಂಬಂಧ ಕೊಡಲಿಲ್ಲ ಅಂತಾದರೆ ಶರೀರ ಮಾತ್ರ ಕಲ್ಲು ಧರ್ಮ ಸಾಧನ ಸಾಧನೆ ಮಾಡಿಕೊಳ್ಳಿಕ್ಕೆ ಆಗ್ತಾನೇ ಇರಲಿಲ್ಲ ಅದಕ್ಕೆ ಜೀವರಿಂದ ಸಾಧನೆಯನ್ನು ಮಾಡಿಸ್ಬೇಕು ಸಂಸಾರ ಬಂಧನದ ಬಿಡುಗಡೆ ಮಾಡಬೇಕು ಮೋಕ್ಷ ಕೊಡಬೇಕು ಆ ರೀತಿಯಾಗಿ ಅನುಗ್ರಹ ಮಾಡಬೇಕು ಅನ್ನೋದೇ ಪರಮಾತ್ಮರಿಗೆ ಇಚ್ಛೆ ಅವನು ಒಳ್ಳೆ ಸಾತ್ವಿಕ ಜೀವ ಆದರೂ ಕೂಡ ಪ್ರಾರಬ್ಧ ಕರ್ಮವಶಾತೋ ಅಥವಾ ಅಪರಿಹಾರ್ಯವೋ ಜೀವದ್ವಯ ಆವೇಶನೋ ಅಸುರಾವೇಶನೋ ಅಥವಾ ಅಜ್ಞಾತವೋ ಏನೋ ಕಾರಣಾಂತರದಿಂದ ಅಧರ್ಮದಲ್ಲಿ ಪ್ರವೃತ್ತಿ ಮಾಡದರೆ ಅವನನ್ನ ಸರಿದಾರಿಗೆ ತರಲಿಕ್ಕೆ ಶಿಕ್ಷಕರಂತೆ ಮಾತಾಪಿತೃಗಳಂತೆ ಅವನಿಗೆ ಕಷ್ಟಗಳನ್ನು ಶಿಕ್ಷೆಗಳನ್ನು ಕೊಟ್ಟು ಮತ್ತೆ ಅವನಿಗೆ ಪರಮಾತ್ಮನ ಸ್ಮರಣೆ ಬರುವಂತೆ ಮಾಡಿ ಅವನನ್ನು ಸ್ಮರಣೆ ಮಾಡಿಸಿ ಅವನಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ತತ್ವಜ್ಞಾನ ದ್ವಾರ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ ಅದಕ್ಕೆ ವಾದಿರಾಜರು ಹೇಳ್ತಾರೆ ಪ್ರಿಯವಾದ ಲಿಂಗ ಶರೀರ ಅಂದರೆ ಸಾಧನೆಗೆ ಅವಶ್ಯಕ ಆದ್ದರಿಂದ ಪ್ರಿಯ ಹೇಯವಾದ ಲಿಂಗ ಶರೀರ ಮೋಕ್ಷಕ್ಕೆ ಪ್ರತಿಬಂಧಕ ಆದ್ದರಿಂದ ಹೇಯ ಅಂತ ಇಂಥ ಶರೀರವನ್ನು ಸಾಧನೆಗಾಗಿ ಕೊಟ್ಟದ್ದು ಸಾಧನೆಯನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದೇ ಅದನ್ನು ಬಿಡಿಸ್ಕೊಳ್ಳಬೇಕು ಹೊರತು ಅನ್ಯ ಮಾರ್ಗ ಅನ್ನೋದು ಸರ್ವತಾ ಇಲ್ಲ ಇಂದಿರ ಅದವ ಇಂದಿರಾ ಅಂದರೆ ಮಹಾಲಕ್ಷ್ಮಿ ಪ್ರಕೃತಿ ಜನಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂಥವಳು ಎಲ್ಲ ಜೀವರು ಕೂಡ ಅವಳ ಸಂತಾನವೇ ಮಕ್ಕಳೇ ಆ ತಾಯಿ ಎಲ್ಲ ಮಕ್ಕಳನ್ನು ತನ್ನ ಉಡಿಯಲ್ಲಿ ಇಟ್ಟು ಭದ್ರವಾಗಿ ಚತನಿಂದ ರಕ್ಷಣೆಯನ್ನು ಮಾಡ್ತಾಳೆ ಅದೇ ರೀತಿಯಾಗಿ ಪ್ರಕೃತಿಯ ಆವರಣಗಳ ಏನು ಇಪ್ಪತ್ನಾಲ್ಕು ತತ್ವಗಳಿದೆ ಅಂತ ತತ್ವಾತ್ಮಕವಾಗಿರ್ತಕ್ಕಂಥ ಭದ್ರವಾದ ಕೋಟೆಯನ್ನು ನಿರ್ಮಾಣ ಮಾಡಿ ಆ ಆವರಣಗಳಲ್ಲಿ ಅವರನ್ನು ಸುತ್ತಿ ಬಹಳ ಜೋಪಾನವಾಗಿ ರಕ್ಷಣೆ ಮಾಡ್ತಾಳೆ ಲಕ್ಷ್ಮೀ ದೇವಿ ಆಯಾ ಜೀವನ ಸ್ವರೂಪ ಆಗೋ ತನಕ ಕಾಲು ಯಾವಾಗ ಆಯಾ ಜೀವರ ಸ್ವರೂಪ ಸುಖದ ಅಭಿವ್ಯಕ್ತಿ ಆಗತ್ತೋ ಆಗ ಆ ಎಲ್ಲ ಆಭರಣಗಳನ್ನು ತೆಗೆದು ತನ್ನೊಳಗೆ ಸದಾ ಇಟ್ಕೊಂಡು ಸುಖವನ್ನು ಆಯ್ ಜೀವನ ಸ್ವರೂಪ ಯೋಗ್ಯತ ಅನುಸಾರ ಉಣಿಸ್ತಾಳೆ ಲಕ್ಷ್ಮೀ ದೇವಿ ಆದರೆ ಸಂಸಾರಾವಸ್ಥೆಯಲ್ಲಿ ತನ್ನಿಂದ ಅಭಿಮನ್ಯವಾಗಿರ್ತಕ್ಕಂಥ ಜಡ ಪ್ರಕೃತಿಯ ಮಡಿಲಲ್ಲಿ ಜೀವರನ್ನು ಇಟ್ಟು ಮೋಕ್ಷದಲ್ಲಿ ತನ್ನ ಸ್ವರೂಪದ ಯಾಕಿರ್ತಕ್ಕಂಥ ಮುಕ್ತಿ ಲೋಕದಲ್ಲಿ ಇಡ್ತಾಳೆ ಆ ಮುಕ್ತಿ ಲೋಕ ಅಥವಾ ವೈಕುಂಠ ಅದು ಲಕ್ಷ್ಮಾತ್ಪಕವಾಗಿರ್ತಕ್ಕಂಥದ್ದು ಹಾಗೆ ಜೀವನನ್ನು ಮೋಕ್ಷದಲ್ಲಿ ಕಾಪಾಡ್ತಕ್ಕಂಥವಳು ಲಕ್ಷ್ಮೀದೇವಿನೇ ನಮ್ಮವರು ನಮ್ಗೆ ಯಾರೂ ಇಲ್ಲದೆ ಇದ್ದಾಗ ಪರಮಾತ್ಮನನ್ನ ಕುರಿತು ಜೀವಾಚ್ಛಾರಿಕ ಮತ್ತು ಪರಮಾಚ್ಛಾರಿಕ ಅಂತ ಎರಡು ಆವರಕಗಳನ್ನು ಹಾಕಿದೆಯಲ್ಲ ಅದನ್ನು ದೂರ ಸರಿಸಿ ಭಕ್ತನಿಗೆ ನಿನ್ನ ದರ್ಶನ ಕೊಡುವಂಥ ಜೀವನ ಪರವಾಗಿ ಪರಮಾತ್ಮನನ್ನು ಬೇಡವಳು ಕೂಡ ಲಕ್ಷ್ಮೀದೇವಿನೇ ಇಂದಿರ ಅಥವಾ ತನ್ನ ಇಚ್ಛೆಯಲ್ಲಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಸುಖ ಸುಖಾತ್ಮಕ ಸಂಸ್ಕೃತಿಯೊಳಿಡುವ ಸಂಸ್ಕೃತಿ ಅಂದರೆ ಸಂಸಾರ ಇಲ್ಲಿ ಸ್ಥೂಲ ದೇಹ ಅದೇ ನಮಗೆ ಮನೆ ಗುಣತ್ರಯಗಳ ಸಂಬಂಧ ಇದೆಯಲ್ಲ ಅಂದರೆ ಲಿಂಗ ದೇಹದ ಸಂಬಂಧ ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು ಅದರಲ್ಲಿ ರಜೋ ತಮೋ ಗುಣಗಳ ಸತ್ವ ರಜಾ ತಮ ಆ ಗುಣಗಳ ಬಂಧ ಈ ವಿವಾಹ ಅನ್ನೋದೇನಿದೆಯಲ್ಲ ಇದು ಅನಾದಿಯಾಗಿರ್ತಕ್ಕಂಥದ್ದು ಇದು ಇನ್ ಇವತ್ತಿಂದೋ ಅಥವಾ ಕೆಲವೇ ವರ್ಷಗಳದ್ದು ಅಂತಲ್ಲ ಆದರೂ ಕೂಡ ಭಗವಂತನ ಇಚ್ಛೆಯಿಂದಲೇ ಅನಾದಿ ಕಾಲದಿಂದ ಇರ್ತಕ್ಕಂಥದ್ದು ಅದರಿಂದನೇ ಮದುವೆ ಮಾಡಿದ ಅಂತ ಸ್ಥೂಲ ದೇಹ ಆ ರೀತಿಯಾಗಿ ಅನಾದಿಯಾಗಿ ಇರ್ತಕ್ಕಂಥದ್ದೆಲ್ಲ ಪ್ರತಿ ಜನ್ಮದಲ್ಲೂ ಕೂಡ ಬೇರೆ ಬೇರೆ ಬರ್ತಕ್ಕಂಥದ್ದು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಸ್ಥೂಲ ದೇಹವನ್ನು ಪರಮಾತ್ಮನೇ ಆ ಜೀವನ ಯೋಗ್ಯತೆ ಅಂತ ಕೊಡ್ತಾನೆ ಒಂದು ಮನೆ ಹಳೆದಾಯ್ತು ಅಂತ ಆದರೆ ಇನ್ನೊಂದು ಹೊಸ ಮನೆ ನವದ್ವಾರಗಳಿಂದ ಯುಕ್ತವಾಗಿರ್ತಕ್ಕಂಥ ಇನ್ನೊಂದು ಗೃಹವನ್ನು ಕೊಡ್ತಾನೆ ಅಂತಹ ಮನೆ ಮನೆ ಏನದು ಅರಮನೆಯೇ ನವದ್ವಾರಗಳಿಂದ ಶೋಭಾಯಮಾನವಾಗಿ ಇರ್ತಕ್ಕಂಥ ಮನೆಯಲ್ಲೂ ವಿಷ್ಣು ರಥ ಅಂತ ಕರೆಸ್ಕೊಳ್ಳುತ್ತೆ ಅಲ್ಲಿ ಹೃದಯ ಸಿಂಹಾಸನದಲ್ಲಿ ಭಗವಂತ ಅರೂಢನಾಗಿ ಇರ್ತಾನೆ ಅವನ ಪಾದ ಮುಖ್ಯ ಪ್ರಾಣದೇವರು ಅವನ ಪಾದದ ಮೂಲದಲ್ಲಿ ಜೀವ ಸುರಕ್ಷಿತವಾಗಿ ಇರ್ತಾರೆ ಈ ರೀತಿಯಾಗಿ ಭಗವಂತ ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಮತ್ತು ಪರಮಾತ್ಮ ಅನಂತ ರೂಪಗಳಿಂದ ಜೀವನ ಜೊತೆಗೆ ನಿತ್ಯಾಭಿಯೋಗಿಗಳಾಗಿದ್ದು ಜೀವನಿಗೆ ಸಕಲವಿದ ರಕ್ಷಣೆಯನ್ನು ಕೂಡ ಕೊಡ್ತಾನೆ ಆದ್ದರಿಂದ ಆ ಜೀವನಿಗೆ ಭಗವಂತ ಕೊಡ್ತಕ್ಕಂಥ ಈ ಲಿಂಗ ದೇಹ ಆಗಲಿ ಸ್ಥೂಲ ದೇಹ ಆಗಲಿ ಇದು ಕೂಡ ಅನಿಷ್ಟ ಅಲ್ಲ ಭಗವಂತ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಮೋಕ್ಷ ಸಾಧನಕ್ಕೆ ಉಪಯೋಗ ಮಾಡಿಕೊಂಡ್ರೆ ಭಗವಂತನಿಗೆ ಇನ್ನಷ್ಟು ಪ್ರೀತಿ ಆಗತ್ತೆ ಹಿಂದೆ ಜನಕ ತನ್ನ ವರಭೂಷಣ ದುಕೂಲವ ತೊಡಿಸಿ ಅಂತ ಹೇಳಿದ್ರಲ್ಲ ಆ ಮಗ ಅ ಧಾರಣೆ ಮಾಡಿ ಅಪ್ಪನಿಗೆ ಬಂದು ನಮಸ್ಕಾರ ಮಾಡಿದ್ರೆ ಎಷ್ಟು ಸಂತೋಷ ಆಗುತ್ತೋ ಹಾಗೆ ಅದಕ್ಕಿಂತ ಹೆಚ್ಚು ಸಂತೋಷ ಜೀವ ಭಗವಂತ ಕೊಟ್ಟಿರ್ತಕ್ಕಂಥ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರದಿಂದ ತನ್ನ ಯೋಗ್ಯತೆ ಎಷ್ಟಿದೆಯೋ ಆ ರೀತಿಯಾಗಿ ಸಾಧನೆಯನ್ನು ಮಾಡಿ ಭಗವಂತನಿಗೆ ಸರ್ವಸಮರ್ಪಣೆ ಮಾಡಿದರೆ ಭಗವಂತ ಸಂತೃಪ್ತನಾಗಿ ಪರಂಪರೆಯಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿಸಿ ತತ್ವಜ್ಞಾನವನ್ನು ಕೊಟ್ಟು